ಸರ್ಕಾರಿ ಪ್ರೆಸ್ನ ನಿರ್ವಾಹಾಧ್ಯಕ್ಷರು ಮೈಸೂರು ಸರ್ಕಾರಿ ಪ್ರೆಸ್ನ ಒಳಗಡೆ ನಾನು ಮೊದಲು ಕಾಲಿಟ್ಟದ್ದು ಸುಮಾರು ಸಾವಿರದ ಒಂಬೈನೂರ ಆರರಲ್ಲಿ ಆಗ ಡಿ ಬಿ ಅಸಿಸ್ಟೆಂಟ್ ಸೂಪರಿಂಡೆಂಟ್ ಆಗಿದ್ದರು ಏಡ್ಸ್ ಎಂಬುವರು ಅಥವಾ ಶ್ಯೂಮ್ ರಾಯ್ ಎಂಬುವರು ಸೂಪರಿಟೆಂಟ್ ಆಗಿದ್ದರು ರಾಮಚಂದ್ರ ಮದಲಿಯಾರ್ ಅವರಿಗೂ ನನ್ನ ಪೂಜೆಯ ಬಂಧುಗಳಾದ ಬಿಎಸ್ ರಾಮಯ್ಯನವರಿಗೂ ತುಂಬಾ ಸ್ನೇಹ ಇಬ್ಬರು ಅಲಸೂರಿಯನವರು ನೆರೆಹೊರೆಯಲ್ಲಿದ್ದವರು ಬಾಲ್ಯದಿಂದ ಸಹಿತರಾದವರು ರಾಮಯ್ಯನವರು ಸಾವಿರದ ಒಂಬೈನೂರ ಸುಮಾರಿನಲ್ಲಿ ಚಾಮರಾಜಪೇಟೆಯಲ್ಲಿ ಮನೆ ಕಟ್ಟಿಕೊಂಡು ಇದ್ದರು ಅವರಿಗೂ ರಾಮಚಂದ್ರ ಮದಲಿಹಾರ್ ಅವರಿಗೂ ಸಂಗೀತದಲ್ಲಿ ಹೆಚ್ಚಿನ ಕಯಾಲಿ ಅವರಿಗೂ ಬಿಬಿ ಲಕ್ಷ್ಮಣರಾಯರ್ ಎಂಬುವರು ಲಂಡನ್ ಮಿಷನ್ ಸ್ಕೂಲ್ ಹೆಡ್ ಮಾಸ್ಟರ್ ಕೆ ರಾಮಚಂದ್ರ ರಾಯರು ಸೇರಿ ಜ್ಞಾನ ವಿನೋದ ಸಭಾ ಎಂಬ ಸಂಸ್ಥೆಯನ್ನು ನಡೆಸುತ್ತಿದ್ದರು ಕೆಎಸ್ ಚಂದ್ರಶೇಖರ್ ಅಯ್ಯರ್ ಅವರು ಸಂಸ್ಥೆಯ ಅಧ್ಯಕ್ಷರು ರಾಮಚಂದ್ರ ಮದಲಿಹಾರರು ಕಾರ್ಯದರ್ಶಿ ರಾಮಯ್ಯನವರು ಕೋಶಾಧಿಕಾರಿ ಹೀಗೆ ರಾಮಯ್ಯನವರಿಗೂ ರಾಮಚಂದ್ರ ಮದಲಿಯಾರ್ ಅವರಿಗೂ ಸ್ನೇಹ ಬೆಳೆದಿತ್ತು ಬೆಂಗಳೂರಿನಲ್ಲಿ ಸಂಗೀತಾಧಿಕಾರಿಗಳಿಗಾಗಿ ಹುಟ್ಟಿದ ಸಂಸ್ಥೆಗಳಲ್ಲಿ ಬಹುಶಃ ಗಾನ ಸಭೆಯೇ ಮೊಟ್ಟ ಮೊದಲಿನದು ರಾಮಚಂದ್ರ ಮದಲಿಯಾರ್ ನಾನು ಬೆಂಗಳೂರಿಗೆ ಬಂದದ್ದು ಆ ಸುಮಾರಿನಲ್ಲಿ ಚಾಕರಿ ಹುಡುಕುವುದಕ್ಕೋಸ್ಕರ ರಾಮಯ್ಯನವರು ಒಂದು ಉಪಾಯವನ್ನು ಯೋಚಿಸಿದ್ದರು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 ಎಂದ ವಿಷ ಎಂದು ವಿಷಾದ ಸೂಚಿಸಲು ಪರಿಕ್ರಮಿಸಿದರು ನಾನು ಬಿಡಿಸಾರ್ ಪರವಾಗಿಲ್ಲ ಅನ್ನ ದೇವರು ಎಂದು ಹೇಳಿ ವಾಪಸ್ಸು ಬಂದೆ ಇದನ್ನು ಕೇಳಿದಾಗ ರಾಮಯ್ಯನವರ ಮನಸ್ಸಿನಲ್ಲಿ ಎರಡು ಭಾಗಗಳು ಉತ್ಪನ್ನವಾದವು ರಾಮಚಂದ್ರ ಮನೆಯಲ್ಲಿ ಯಾರಿಗೆ ಸಹಾಯ ಮಾಡುವ ಶಕ್ತಿ ಇಲ್ಲದೆ ಹೋಯಿತಲ್ಲ ಎಂಬ ಕೃತೆಯೊಂದು ನಾನು ಮಾತಿನಲ್ಲಿ ಅಧಿಕ ಪ್ರಸಂಗಿತನ ತೋರಿಸಿದೆನೋ ಎಂಬ ಭೀತಿಯೊಂದು ಅದು ಹಾಗಿರಲಿ ಕೆಲವು ವರ್ಷಗಳಾದ ಬಳಿಕ ರಾಮಚಂದ್ರ ಮದಲಿಯಾರರ ಪ್ರೀತಿ ವಿಶ್ವಾಸಗಳು ನೆರೆಗೆ ದೊರೆತವು ರಾಮಚಂದ್ರ ಮದಲಿಯಾರರಿಗೆ ಸಾರ್ವಜನಿಕ ಜೀವನದಲ್ಲಿ ಒಂದು ಸ್ಥಾನವಿತ್ತು ಆ ಕಾರಣದಿಂದಾಗಿ ನಾನು ಅವರು ಆಗಾಗ ಸೇರಿ ಮಾತನಾಡುವ ಅವಕಾಶ ಒದಗಿತು ಅವರು ಕೆಲವು ಕಾಲ ಮುನಿಸಿಪಲ್ ಕೌನ್ಸಿಲರ್ ಕೌನ್ಸಿಲ್ನಲ್ಲಿ ಸರ್ಕಾರದಿಂದ ನಿಯಮಿಸಿದ ಸದಸ್ಯರಾಗಿದ್ದರು ನಾನು ಆಗ ಮುನಿಸಿಪಲ್ ಸದಸ್ಯನಾಗಿದೆ ಆಗ ಕಂಡುಕೊಂಡೇ ಅವರ ಸೌಜನ್ಯವನ್ನು ಮತ್ತು ಜನಾನುರಾಗವನ್ನು ರಾಮಚಂದ್ರ ಮದಲಿಯಾರ್ ಅವರದು ಒಳ್ಳೆಯ ಕಾಂತಿ ಆಕಾರ ಸ್ವಭಾವದಲ್ಲಿ ಸೌಮ್ಯ ನಗುನಗುತ್ತಾ ಮಾತನಾಡುವರು ಮತ್ತು ಕಾರ್ಯತತ್ಪರರಾದ ತತ್ಪರವಾದ ದೃಷ್ಟಿಯುಳ್ಳವರು ಅವರು ಅನೇಕ ಸಂಸ್ಥೆ ಸಮಾಜಗಳಲ್ಲಿ ಗಣ್ಯರಾಗಿದ್ದರು ಆಗಾಗ ಸಾರ್ವಜನಿಕ ಭಾಷಣ ಮಾಡಿದ್ದು ಉಂಟು ಅವರು ಬೆಂಗಳೂರು ಮಿತಿಕ್ ಸೊಸೈಟಿಯ ಆಶಯದಲ್ಲಿ ಭಾಷಣ ಮಾಡಿದ್ದು ನನಗೆ ಅದೇ ವಿಷಯ ಮೈಸೂರು ದೇಶದ ಅಚ್ಚಿನ ಕಾರ್ಖಾನೆಗಳ ಚರಿತ್ರೆ ಆ ಉಪನ್ಯಾಸವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಅವರು ಆಮೇಲೆ ಅಚ್ಚು ಮಾಡಿಸಿದರು ಆ ಚಿಕ್ಕ ಪುಸ್ತಕದಲ್ಲಿ ಲೆನರ್ಡ್ ಗ್ಯಾರೆಟ್ ರಾಯ್ಸ್ ಹ್ಯೂಮ್ ರಾಯ್ ಮೊದಲಾದ ಬ್ರಿಟಿಷ್ ಸಲದಾರುಗಳ ಸಂಕ್ಷೇಪ ಚಿತ್ರಗಳು ಭಾವಚಿತ್ರಗಳು ಇದುವು ಆ ಸಣ್ಣ ಪುಸ್ತಕ ಈಗ ಎಲ್ಲಿಯಾದರೂ ದೊರೆಯುವುದಾಗಿದ್ದಲ್ಲಿ ಅದನ್ನು ಗವರ್ಮೆಂಟ್ ಪ್ರಸಿನವರು ಪುನರ್ಮುದ್ರಣ ಮಾಡಿಸಬೇಕೆಂದು ನಾನು ವಿನಯಿಸುತ್ತೇನೆ ಮುದ್ರಣ ಕಾರ್ಖಾನೆಯ ಚರಿತ್ರೆ ಎಂದರೆ ದೇಶದ ವಿದ್ಯಾಪ್ರಸಾರದ ಚರಿತ್ರೆ ಸಾಹಿತ್ಯಾಭಿವೃದ್ಧಿಯ ಚರಿತ್ರೆ ಜನದ ಬುದ್ದಿವಿಕಾಸದ ಚರಿತ್ರೆ ಹಾಗೆ ಅದು ದೇಶ ಚರಿತ್ರೆಯ ಒಂದು ದೊಡ್ಡ ಭಾಗ ಫ್ಯೂಮ್ರೈಟ್ ಮೇಲೆ ಏಡ್ಸ್ ಮತ್ತು ಫ್ಯೂಮ್ರೈಟ್ ಈ ಇಬ್ಬರ ಹೆಸರುಗಳನ್ನು ಹೇಳಿದ್ದೇನೆ ಅವರಲ್ಲಿ ಫ್ಯೂಮ್ ರೈಟ್ ವಿಷಯದಲ್ಲಿ ನನ್ನ ಜ್ಞಾಪಕ ನಿಶ್ಚಿತವಾದದಲ್ಲ ಕುರುಡು ನೆಪ್ಪಿನಿಂದ ಹೇಳುತ್ತೇನೆ ಫ್ಯೂಮ್ ರೈಟ್ ಯಾವುದೋ ಮಿಲಿಟರಿ ಬಿರುದು ಇತ್ತೆಂದು ತೋರುತ್ತದೆ ಟರ್ನಲ್ ಕ್ಯಾಪ್ಟನ್ ಅಂತಹದೋ ಅಂತಹದಾವುದೋ ಒಂದು ಆತ ಕೊಂಚ ಕಾಲ ಸಿಟಿ ಮ್ಯಾಜಿಸ್ಟ್ರೇಟರ್ ಆಗಿದ್ದರೆ ಎಂದು ಜ್ಞಾಪಕ ನಾನು ಯಾವುದೇ ಒಂದು ಪತ್ರಿಕೆ ಸಂಪಾದಕತ್ವ ಡಿಕ್ಲರೇಷನ್ ಮಾಡುವುದಕ್ಕಾಗಿ ಕೋರ್ಟ್ಗೆ ಹೋಗಿದ್ದೆ ಆತ ಒಳ್ಳೆ ಮಿಲಿಟರಿ ಮೀಸೆ ತೊಟ್ಟು ದಿತ್ಯತನದಿಂದ ನಾನು ಹೋಗಿದ್ದ ಕೆಲಸ ಒಂದೆರಡು ನಿಮಿಷದಲ್ಲಿ ಮುಗಿತು ನನ್ನ ವಿಷಯದಲ್ಲಿ ಆತನು ನೀರಿನಿಂದಲೇ ನಡೆದನೆಂದು ಹೇಳಬೇಕು ಆದರೆ ಆತನ ಗುಮಾಸ್ತರುಗಳು ಆತನನ್ನು ಕಟ್ಟುನಿಟ್ಟಿನ ಮನುಷ್ಯ ಮನುಷ್ಯ ಜರ್ಬುದಾರಿ ಮನುಷ್ಯ ಎಂದು ಹೇಳುತ್ತಿದ್ದರು ಈತನ ತರುವಾಯ ಗೌರ್ಮೆಂಟ್ ಪ್ಲೇಸ್ನ ಅಧಿಕಾರಕ್ಕೆ ಬಂದಾತ ಏಡ್ಸ್ ಎಂಬ ಸಾಹೇಬರು ಏಡ್ ಸಾಹೇಬರು ಜನಪ್ರಿಯರಾಗಿದ್ದವರು ಅವರ ಆಕಾರವು ಮಾತುಕತೆಯ ರೀತಿಯು ಸ್ನೇಹವನ್ನು ಸಂಪಾದಿಸಬಲ್ಲದಾದವು ಅವರು ಸ್ವಾರ್ಜನಿಕ ಭಾಷಣದಲ್ಲಿ ಪಟುವಾಗಿದ್ದರು ಲಘುವಾದ ನಯವಾದ ಹಾಸ್ಯ ಪ್ರವೃತ್ತಿಯವರಿಗೆ ನೈಜವಾಗಿತ್ತು ಅವರು ಒಳ್ಳೆಯ ಸಾಹಿತ್ಯ ಪರಿಚಯ ಉಳ್ಳವರೆಂದು ತೋರುತ್ತದೆ ಮದ್ರಾಸ್ ಸರ್ಕಾರದಲ್ಲಿ ವಿದ್ಯಾ ಇಲಾಖೆಯಲ್ಲಿ ಏಡ್ಸ್ ಎಂಬುವರೊಬ್ಬರು ಅಧಿಕಾರಿಗಳಿದ್ದರು ಆ ಬೆಂಗಳೂರಿನ ಏಡ್ಸ್ ರು ಹೀಗೆ ಏಡ್ಸ್ ಸುಸಂಸ್ಕೃತ ವರ್ಗಕ್ಕೆ ಸೇರಿದವರು ಆ ಕಾಲದಲ್ಲಿ ಬೆಂಗಳೂರಿನಲ್ಲಿ ಪಾಠಶಾಲೆಗಳ ವಾರ್ಷಿಕೋತ್ಸವ ವಿದ್ಯಾರ್ಥಿ ಸಂಘಗಳ ವಿಶೇಷೋತ್ಸವಗಳು ಮಹಾಜನರ ಸಮಾರಂಭಗಳು ಇಂಥ ಸಂದರ್ಭ ಏಡ್ಸ್ ರವರನ್ನು ಉಪನ್ಯಾಸ ವಾಡಿಕೆಯಾಗಿತ್ತು ಅವರ ಉಪನ್ಯಾಸಗಳು ಅತಿ ದೀರ್ಘವಾಗದೇ ಅತಿ ಪಾಂಡಿತ್ಯದಿಂದ ಭಾರವಾಗದೇ ಕೇಳುವವರಿಗೆ ಸಂತೋಷಕರವಾಗುತ್ತಿದ್ದವು ಒಂದು ಹಳೆಯ ಅಂಚೆಯ ಬಿಲ್ಲೆ ಎನ್ ಪೋಸ್ಟೇ ಸ್ಟ್ಯಾಂಪ್ ಎಂಬ ಕುರಿತು ಉಪನ್ಯಾಸ ಮಾಡಿದ್ದು ಜ್ಞಾಪಕವಿದೆ ಆ ಪೋಸ್ಟ್ ಆಫೀಸಿನ ಚರಿತ್ರೆ ಮುದ್ರಣ ಕಲೆಯ ಚರಿತ್ರೆ ಅನಂತರ ಅಂಚೆ ಚೀಟಿ ಮಾಡಿದ ದೇಶಾಚರಣೆಯ ಚರಿತ್ರೆ ನಂತರ ಆ ಲೊಕಟೆಯಲ್ಲಿದ್ದು ಒಂದು ಪ್ರಣಯ ಪತ್ರವೆಂದು ಭಾವಿಸಿ ಲಘು ಟೀಕೆ ಇದನ್ನೆಲ್ಲ ಹೇಳಿ ನಮ್ಮನ್ನು ನಗಿಸಿದರು ಆ ಬಳಿಕ ಆ ಉಪನ್ಯಾಸವು ಪುಸ್ತಕ ರೂಪದಲ್ಲಿ ಅಚ್ಚಾಗಿತ್ತೆಂದು ನನಗೆ ಜ್ಞಾಪಕ ಅದರ ಮುಖಪತ್ರದ ಮೇಲೆ ಒಂದು ಪೋಸ್ಟ್ ಸ್ಟ್ಯಾಂಪಿನ ಚಿತ್ರವೂ ಇತ್ತು ಆ ಪುಸ್ತಕದ ಪ್ರತಿ ಯಾರಲ್ಲಾದರಿದ್ದರೆ ಅದನ್ನು ಬೆಲೆ ಕಟ್ಟುಕೊಳ್ಳಲು ನಾನು ಸಿದ್ಧರಾಗಿದ್ದೇನೆ ಏಡ್ಸ್ ಅವರು ಅವರ ಸಹಧರ್ಮಣಿಯು ಉದಾರಿಗಳು ಜನರ ನಿಷ್ಠೂರಗಳನ್ನು ವಿಚಾರಿಸಿ ತಮ್ಮಿಂದಾದ ಸಹಾಯ ಮಾಡುತ್ತಿದ್ದರು ಸಹಾಯ ಮಾಡುವುದು ಸಾಧ್ಯವಿಲ್ಲದಿದ್ದಾಗ ಅವರು ತೋರಿದ ಸಹಾನುಭೂತಿಯೇ ಕೊಂಚ ಮಟ್ಟಿಗೆ ಕಷ್ಟನಿವಾರಕವಾಗುತ್ತಿತ್ತು ಕೆಲಸದಲ್ಲಿ ಯೇ ಅವರು ಮುದ್ರಣ ಕಲೆಯಲ್ಲಿ ಅವರಿಗೆ ಬಾರದಿದ್ದ ಭಾಗ ಯಾವುದೂ ಇರಲಿಲ್ಲ ಮತ್ತು ಆ ಕಲೆಯ ಮಹತ್ವ ಎಷ್ಟೆರದೆಂಬುದನ್ನು ಅವರು ಗ್ರಹಿಸಿದ್ದರು ಜನಬೋಧಿಗೆ ಅವಶ್ಯವಾದ ಉಪಕರಣ ಇದು ಇದನ್ನು ಚೆನ್ನಾಗಿ ಉಪಯೋಗಿಸಿದರೆ ದೇಶೋದ್ದಾರಕ್ಕೆ ಅತಿಶಯವಾದ ಸಹಾಯವಾಗುತ್ತದೆ ಎಂದು ಅವರು ತಿಳಿದಿದ್ದರು ಮತ್ತು ಈ ವಿಷಯಕ್ಕೆ ಸರ್ಕಾರ ಹೆಚ್ಚು ಸಹಾಯ ಕೊಡಬೇಕೆಂದು ಪದೇ ಪದೇ ಬೇಡುತ್ತಿದ್ದರು ಮುದ್ರಣ ಕಲೆಯನ್ನು ಚೆನ್ನಾಗಿ ಕಳಿತು ನಿಪುಣರಾಗಿ ಬರೋದಕ್ಕಾಗಿ ಕೆಲವು ಮಂದಿ ಮೈಸೂರಿಗರನ್ನು ಇಂಗ್ಲಿಷ್ ಮೊದಲಾದ ವಿದೇಶಗಳಿಗೆ ಕಳಿಸಬೇಕೆಂದು ಸಲಹೆ ಮಾಡಿದ್ದರು ಏಡ್ಸ್ ಸಾಹೇಬರು ಹಾಸ್ಯ ಪ್ರವೃತ್ತಿ ಕೌನ್ಸಿಲರ್ ಎಚ್ ವಿ ನಂಜುಂಡಯ್ಯನವರಿಗೆ ಏಡ್ಸ್ ತುಂಬಾ ಗೌರವ ಇಬ್ಬರೂ ಹಾಸ್ಯ ಪ್ರವೃತ್ತಿಯವರಾಗಿದ್ದದ್ದು ಇದಕ್ಕೆ ಕಾರಣವಿರಬಹುದು ನಾನೊಂದು ನಾನೊಂದು ಕೊಡಿದ್ದೇನೆ ಸಾಮಾನ್ಯವಾಗಿ ಏಡ್ಸ್ ಉಪನ್ಯಾಸ ಮಾಡುವಾಗ ನಂಜುಂಡಯ್ಯನವರು ಅಗ್ರಾಸನದಲ್ಲಿರುತ್ತಿದ್ದರು ಒಂದು ಸಾರಿ ನಂಜುಂಡಯ್ಯನವರು ಸಭಾಪತಿಯಾಗಿದ್ದಾಗ ಏಡ್ಸ್ ಅವರು ಹೀಗೆ ಒಂದು ಪದ್ಯ ಹೇಳಿದರು ಅವರ ಚೇರ್ಮನ್ ಮಸ್ಟ್ ಬಿ ಹನಿ ದಿಸ್ ವರ್ಸ್ ಮಸ್ಟ್ ಬಿ ಹನಿ ಗಿವಸ್ ಕ್ಲೆಂಟಿ ಆಫ್ ಮನಿ ನಂಜುಂಡಯ್ಯನವರು ನಕದು ನಕದೆ ಮುದ್ರಣಕಲೆಯನ್ನು ಕಲಿಸಲು ಇಬ್ಬರನ್ನು ಆರಿಸಿ ಇಂಗ್ಲೆಂಡಿಗೆ ಕಳುಹಿಸಬೇಕೆಂದು ಏಡ್ಸ್ ಅವರು ಮಾಡಿದ ಸಲಹೆಯನ್ನು ಎತ್ತಿ ಹಿಡಿದು ನಂಜೂರು ಮಾಡಿಸಿದವರು ನಂಜುಂಡಯ್ಯನವರು ಹಾಗೆ ತಯಾರಾಗಿ ಬಂದವರು ಬಿ ಪುಟ್ಟಯ್ಯನವರು ಮತ್ತು ಪಿ ಶ್ರೀನಿವಾಸ ಯಂಗಾರರು ಕನ್ನಡ ಅಕ್ಷಯಗಳ ರೂಪರಚನೆಯನ್ನು ಉತ್ತಮಿಸಬೇಕೆಂಬ ಸಲಹೆಯೂ ಏಡ್ಸ್ ಅವರ ಕಾಲದ್ದೆಂದು ನನ್ನ ಜ್ಞಾಪಕ ಅದಕ್ಕಾಗಿ ಒಂದು ಸಣ್ಣ ಸಮಿತಿಯನ್ನು ಸರ್ಕಾರದವರು ನಿಯಮಿಸಿದರು ವಿದ್ಯಾಲಯ ಮುಖ್ಯಸ್ಥರಾದ ಯಂ ಶ್ಯಾಮರಾಯರು ಆ ಸಮಿತಿಯಲ್ಲಿದ್ದರು ಆ ಸಮಿತಿಯು ಅಕ್ಷರಗಳ ನಮೂನೆಯನ್ನು ಬರೆಯಿಸಿ ನಾಲ್ಕಾರು ಮಂದಿಗೆ ಕಳುಹಿಸಿ ಅಭಿಪ್ರಾಯ ತರಿಸಿಕೊಂಡರು ಅದರ ಫಲಿತಾಂಶ ಈಗ ಗೌರ್ಮೆಂಟ್ ಪ್ಲೇಸ್ನಲ್ಲಿ ಬಳಕೆಯಲ್ಲಿರುವ ಕನ್ನಡದ ಅಚ್ಚಿನ ಮೊಳೆ ಇದರ ಅಂದಚಂದಗಳ ವಿಷಯದಲ್ಲಿ ಏಕಾಭಿಪ್ರಾಯವಿಲ್ಲವೆಂಬುದಷ್ಟನ್ನು ಹೇಳಿ ಬೇರೆ ವಿಚಾರಕ್ಕೆ ಹೊರಡುತ್ತೇನೆ ವೆಂಕಟವರದ ಇಂಗಾರ್ಯರು ಏಡ್ಸ್ ಅವರ ಹೇಳಿದಾಗ ಅದರೊಡನೆಯೇ ಜ್ಞಾಪಕಕ್ಕೆ ಬರುವ ಶ್ರೀ ವೆಂಕಟವರದ ಇಂಗಾರ್ಯರರು ವೆಂಕಟವರದ ಇಂಗಾರ್ಯರು ಮುಖ್ಯ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 ಅವರ ಭಾಷಾ ಜ್ಞಾನ ಪ್ರಮಾಣವತ್ತಾದದ್ದು ಅವರಿಗೆ ಇಂಗ್ಲಿಷ್ನಲ್ಲಿ ಬರವಣಿಗೆ ಮಾಡಬೇಕಾದ ಸಂದರ್ಭ ಹೆಚ್ಚಾಗಿರಲಿಲ್ಲ ಆದರೆ ಇದ್ದಷ್ಟು ಅವಕಾಶದಲ್ಲಿ ಅವರು ಇಂಗ್ಲಿಷ್ ಬರೆಯುತ್ತಿದ್ದುದನ್ನು ನಾನು ನೋಡಿದ್ದೇನೆ ಅದು ಸ್ವಚ್ಛವಾದ ಇಂಗ್ಲಿಷ್ ಓಜಸ್ವಿಯಾದ ಇಂಗ್ಲಿಷ್ ಅವರು ವ್ಯಾಕರಣವನ್ನು ಭಾಷಮರ್ಯಾದೆಯನ್ನು ವಶಪಡಿಸಿಕೊಂಡಿದ್ದರು ವೆಂಕಟವರದ ಇಂಗಾರ್ಯರು ಮೈಸೂರು ಮಹಾರಾಜ ಕಾಲೇಜಿನ ವಿದ್ಯಾರ್ಥಿ ಬಾಬಾ ಸಾಹೇಬರ ಪಠ್ಯ ಶಿಷ್ಯರಲ್ಲೊಬ್ಬರು ಕನ್ನಡದಲ್ಲಿಯೂ ಅವರಿಗೆ ಪ್ರಮಾಣಭೂತವಾದ ಜ್ಞಾನವಿತ್ತು ಸೊಗಸಾದ ಕನ್ನಡ ಬರೆಯುತ್ತಿದ್ದರು ಅವರು ಹಿತವಾದಿ ಎಂಬ ಕನ್ನಡ ಮಾಸಪತ್ರಿಕೆಯನ್ನು ನಡೆಸುತ್ತಿದ್ದರು ಅದು ನನಗೆ ಅಚ್ಚುಮೆಚ್ಚಾದ ಪತ್ರಿಕೆ ವೆಂಕಟವರದಾರ್ಯರು ಸಮಾಜ ಸುಧಾರಕ ಪಂಥ ಸೇರಿದರು ಸಮಾಜಾಭ್ಯುದಯದ ಪ್ರಶ್ನೆಗಳನ್ನು ಕುರಿತು ವಿಚಾರ ನಡೆಸಿ ಜನರಲ್ಲಿ ಉದ್ದೇಶದಿಂದ ದೇಶಾಭ್ಯುದಯ ಸಂಘ ಇಂಡಿಯನ್ ಪ್ರೋಗ್ರೆಸಿವ್ ಯೂನಿಯನ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿಸಿದ್ದರು ಅದರ ಕಾರ್ಯಾಂಗವಾಗಿ ನಡೆಯುತ್ತಿದ್ದದ್ದು ಹಿತವಾದಿ ಪತ್ರಿಕೆ ಆ ಸಂಸ್ಥೆಯ ಇನ್ನೊಂದು ಕಾರ್ಯಾಂಗ ಈಗ ಬಸವನಗುಡಿಯಲ್ಲಿ ನಾಗಸಂದ್ರ ರಸ್ತೆಯಲ್ಲಿರುವ ಅಬಲಾಶ್ರಮ ಇದು ವೆಂಕಟವರದಾರ್ಯರ ಸ್ವಭಾವವನು ಸೋತ್ೋರಿಸುತ್ತದೆ ಪ್ರಾಮಾಣಿಕತೆ ವೆಂಕಟವರದಂಗಾರ್ಯರು ವೈಯಕ್ತಿಕ ಜೀವನದಲ್ಲಿ ಸರಳರು ಕರುಣಾಳುಗಳು ಸ್ನೇಹ ಸ್ನೇಹ ತತ್ಪರರು ಎಲ್ಲಕ್ಕಿಂತ ಮೇಲಾಗಿ ಪ್ರಾಮಾಣಿಕರು ಆಚಿನ ಕರಡುಗಳನ್ನು ಶೋಧಿಸಿ ಪರಿಷ್ಕಾರ ವೆಂಕಟವರದ ಇಂಗಾರ್ಯರ ಪ್ರಾಮಾಣಿಕತೆ ಕ್ಷಣಕ್ಷಣವೂ ಎದ್ದು ಕಾಣುತ್ತಿತ್ತು ಕರಡಿನ ಶೋಧನೆ ಕಷ್ಟದ ಕೆಲಸ ರೇಜಿಗೆಯ ಕೆಲಸ ಬೇಸರ ಮಾಡುವ ಕೆಲಸ ಕಣ್ಣಿಗೆಯೇ ಊನ ತರುವ ಕೆಲಸ ಈ ಕೆಲಸವನ್ನು ನಿರ್ವಹಿಸುವುದರಲ್ಲಿ ವೆಂಕಟವರದ ಇಂಗಾರ್ಯರು ಅಡಿಗೆಡಿಗೂ ತಮ್ಮ ಅಂತಸಾಕ್ಷಿಯನ್ನು ಕಾನ್ಸಿಯಸ್ ಪ್ರಯೋಗಕ್ಕೆ ತಂದು ನಿಘಂಟು ಮೊದಲಾದ ಉಪಕರಣಗಳನ್ನು ಬಳಸಿಕೊಳ್ಳುವುದರಲ್ಲಿ ಕೊಂಚವೂ ಪಾಲು ಮಾರದವರಾಗಿದ್ದರು ನಾನು ಅವರನ್ನು ಈ ಕಷ್ಟದ ಕೆಲಸದ ಅಭ್ಯಾಸಗಳಲ್ಲಿ ಆದ್ಯರು ಆದರ್ಶ ಸ್ವರೂಪರು ಎಂದು ಸರ್ವದಾ ನೆನೆಯುತ್ತೇನೆ ನಿವೃತ್ತಿ ಏಡ್ಸ್ ಸಾಹೇಬರಿಗೆ ವೆಂಕಟವರದ ಇಂಗಾರ್ಯರಲ್ಲಿ ಅತಿಶಯವಾದ ಗೌರವ ಮತ್ತು ಅಭಿಮಾನ ವೆಂಕಟವರದ ಇಂಗಾರ್ಯರು ತಮ್ಮ ಸಂಬಳದ ಉದ್ಯೋಗದ ಜೊತೆಗೆ ದೇಶದ ಸಂಪತ್ ಸಮೃದ್ಧಿ ಪ್ರಯತ್ನ ಮೊದಲಾದ ಇತರ ಹವ್ಯಾಸಗಳನ್ನಿಟ್ಟುಕೊಂಡಿದ್ದರು ಈ ಹವ್ಯಾಸಗಳು ಬೆಳೆದು ದೊಡ್ಡವಾದ ಮೇಲೆ ವೆಂಕಟವರದ ಇಂಗಾರ್ಯರು ತಾವು ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಲು ಅಪ್ಪಣೆ ಬೀಳಿದರು ಆಗ ಏಡ್ಸವರು ಬಹುವಾಗಿ ಪೇಚಾಡಿ ಅಯ್ಯ ಇನ್ನು ಆರು ತಿಂಗಳು ಒಂದು ವರ್ಷವೋದರೆ ಪೂರ್ತಿ ಪೆಂಶನೇ ಬಂದಿತ್ತು ನಿಮಗೆ ಅಷ್ಟು ತುರ್ತಾಗಿ ಪುರಸತ್ವ ಬೇಕಾದರೆ ಆರು ತಿಂಗಳ ರಜಾ ಕೊಟ್ಟೆಯನ್ನು ನೀವು ಬಡವರು ದುಡುಕಬೇಡಿ ಎಂದು ಅಂಗಲಾಚಿದರು ವೆಂಕಟವರದಂಗಾರ್ಯರು ಪ್ರಾಮಾಣಿಕರಲ್ಲವೇ ಸರಕಾರ ರೂಪು ತಿಂದರೆ ಅದಕ್ಕೆ ಒಮ್ಮನಸಿನಿಂದ ದುಡಿಯಬೇಡವೆ ಈಗ ನನ್ನ ಗಮನ ಎರಡು ಕಡೆ ಹೆಚ್ಚದರಿದೆ ಇದು ನನ್ನ ಮನಸ್ಸಾಕ್ಷಿಯ ಒಪ್ಪಲಾರದು ಎಂದು ಹೇಳಿ ಕೆಲಸವನ್ನು ಬಿಟ್ಟೇ ಬಿಟ್ಟರು ವೆಂಕಟವರದ ಇಂಗಾರ್ಯರು ಮೈಸೂರಿನಲ್ಲಿ ವಿದ್ಯಾರ್ಥಿಗಳಾಗಿದ್ದಾಗ ಒಂದು ಸಂಗತಿ ನಡೆಯಿತು ಅದು ಅವರ ಸ್ವಭಾವವನ್ನು ತೋರಿಸುತ್ತದೆ ಅವರು ಎಫ್ಎ ಪರೀಕ್ಷೆಗೆ ಕುಳಿತಿದ್ದರು ಪ್ರಶ್ನೆ ಹಚ್ಚಿದ್ದಾಗಿತ್ತು ಒಂದರ ಗಂಟೆ ಬಿಟ್ಟು ಅಧ್ಯಕ್ಷ ಬಾಬಾ ಸಾಹೇಬರು ಪರೀಕ್ಷಾ ಭವನದಲ್ಲಿ ಕಾದು ನೋಡುತ್ತಾ ಕುಳಿತಿದ್ದ ಕಡೆಗೆ ಬಂದರು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 ಬಳಿಕ ಮೊದಲಿಯಾರ್ ಅವರೇ ಸೂಪರಿಂಟೆಂಡೆಂಟ್ರಾದರು ಮದಲಿಯಾರ್ ಅವರು ವಿಚಕ್ಷಣಾ ಪರರು ಜನದ ಜೊತೆಯಲ್ಲಿ ವ್ಯವಹಾರ ಕುಶಲರಾಗಿ ನಡೆಯುತ್ತಿದ್ದರು ಅವರಿಗೆ ಕೌನ್ಸಲರುಗಳ ಸರ್ಕಾರದ ಬಾರಿ ಬಾರಿ ಅಧಿಕಾರಿಗಳ ಬಳಕೆ ಚೆನ್ನಾಗಿತ್ತು ಮತ್ತು ಸಾರ್ವಜನಿಕರಲ್ಲಿಯೂ ಕೊಂಚ ಸಂಬಂಧವಿತ್ತು ಅವರು ಸ್ವತಃ ಒಳ್ಳೆಯವರು ಆದ್ದರಿಂದ ಅವರ ಆಡಳಿತ ಸುಗಮವಾಗಿ ನಡೆಯಿತು ಅವರು ಅಧಿಕಾರದಲ್ಲಿದ್ದ ಕಾಲದಲ್ಲಿಯೇ ಪುಟ್ಟಯ್ಯನವರು ಅವರಿಗೆ ಸಹಾಯಕರಾಗಿ ನಿಯಮಿತರಾದರು ಶ್ರೀನಿವಾಸ ಮತ್ತೊಬ್ಬ ಸಹಾಯಕರಾಗಿದ್ದರು ಅಯ್ಯಂಗಾರ್ಯರನ್ನು ಕೊಂಚ ಕಾಲದ ಮೇಲೆ ಮೈಸೂರಿನ ಬ್ರಾಂಚ್ ಪೇಸಿಗೆ ವಜಾಗ ಮಾಡಿದ್ದಾಯಿತು ಒಟ್ಟಿನಲ್ಲಿ ರಾಮಚಂದ್ರ ಮೊದಲಿಯಾರರ ಆಡಳಿತ ತೃಪ್ತಿಕರವಾಗಿತ್ತು ಪುಟ್ಟಯ್ಯನವರು ಬಿ ಪುಟ್ಟಯ್ಯನವರೊಂದಿಗೆ ಸ್ನೇಹಿತರಾಗಿದ್ದವರು ಇವರು ಬಿಎ ಮಾಡಿದ ಸರುವಾಯ ಕೆಲವು ದಿನಗಳ ಮೇಲೆ ಒಕ್ಕಲಿಗರ ಸಂಘ ಸ್ಥಾಪನೆಯಾಗಿ ಆ ಸಂಘದಿಂದ ಒಕ್ಕಲಿ ಪತ್ರಿಕೆ ಎಂಬ ಕನ್ನಡ ವಾರ ಪ್ರಾರಂಭವಾಯಿತು ಈ ಪತ್ರಿಕೆಯ ವಾಸ್ತವ ಸಂಪಾದಕರು ಪುಟ್ಟಯ್ಯನವರು ಈ ಪತ್ರಿಕೆ ಮೊದಮೊದಲು ಅಚ್ಚಾಗುತ್ತಿದ್ದುದು ಮೈಸೂರು ಸ್ಟ್ಯಾಂಡರ್ಡ್ ಪ್ರೆಸ್ನಲ್ಲಿ ಸ್ಟ್ಯಾಂಡರ್ಡ್ ಪತ್ರಿಕೆಗೆ ಜೊತೆಯಾಗಿದ್ದ ನಡೆಗನಡಿ ಎಂಬ ಕನ್ನಡ ವಾರ ಮುದ್ರಣವಾಗುತ್ತಿದ್ದುದು ಅದೇ ಸ್ಟ್ಯಾಂಡರ್ಡ್ ಪ್ರೆಸ್ನಲ್ಲಿ ಸಾವಿರದ ಏಳರಲ್ಲಿ ಎದ್ದು ನನ್ನ ಆಗ ಸ್ಟ್ಯಾಂಡರ್ಡ್ ಪ್ರೆಸ್ ಇದ್ದದ್ದು ಬೆಂಗಳೂರು ಕೋಟೆಯಲ್ಲಿ ಟಿಪ್ಪು ಸುಲ್ತಾನರ ಅರಮನೆಯ ಪಶ್ಚಿಮದ ಕಡೆಗೆ ಕಡೆಗೆ ಆಂಜನೇಯ ಸ್ವಾಮಿ ದೇವಾಲಯದ ಪೂರ್ವಕ್ಕೆ ಸಮೀಪದಲ್ಲಿದ್ದ ಸೀತಾರಾಮ ಮಂದಿರ ಎಂಬ ಕಟ್ಟಡದಲ್ಲಿ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 ಲೆಕ್ಕಾಚಾರ ಪುಟ್ಟಯ್ಯನವರು ನಾನು ಒಂದು ಮಿತ್ರಗೋಷ್ಠಿಗೆ ಸೇರಿದ್ದವರು ಆ ಗೋಷ್ಟಿಗೆ ಸೇರಿದ್ದ ಇದರ ಸ್ನೇಹಿತರು ಹತ್ತು ಹನ್ನೆರಡು ಮಂದಿ ನಮ್ಮ ಗೋಷ್ಟಿಗೆ ಅನಾಮನೇಯದೆಯ ಗೋಷ್ಟಿ ನಾನ್ ಎಂದು ಹೆಸರಿಟ್ಟುಕೊಂಡಿದ್ದೆವು ಈ ಗೋಷ್ಠಿಗೆ ಬಿ ಶ್ರೀನಿವಾಸ ಹೆಂಗಾರ್ಯರು ಸೇರಿದ್ದರು ಪುಟ್ಟಯ್ಯನವರನ್ನು ಗೋಷ್ಠಿಯ ಕೋಶಾಧಿಕಾರಿಯಾಗಿ ಈ ಕೆಲಸವನ್ನು ನಿರ್ವಹಿಸುವುದರಲ್ಲಿ ಪುಟ್ಟಯ್ಯನವರು ತೋರಿಸಿದ ನಿಷ್ಕರ್ಷೆಯನ್ನು ಲೆಕ್ಕಾಚಾರದಲ್ಲಿ ನಿರ್ದಾಕ್ಷಿಣ್ಯವಾಗಿ ತರಾರುವಕಾಗಿದ್ದನ್ನು ನಾವೆಲ್ಲಾ ತುಂಬಾ ಮೆಚ್ಚಿಕೊಂಡಿದ್ದೆವು ಪುಟ್ಟಯ್ಯನವರು ನಾನು ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟಿನ ಕೆಲಸದಲ್ಲಿ ಜ್ಯೋತಿಯಾಗಿದ್ದವು ಆಗ ನಾವೆಲ್ಲ ಕಂಡುಕೊಂಡವು ಪುಟ್ಟಯ್ಯನವರು ಎಂತ ಕಾರ್ಯಶ್ರದ್ಧೆಯುಳ್ಳವರು ಎಂತ ನಿಷ್ಠರು ಎಂಬುದನ್ನು ಸಾಹಿತ್ಯೋತ್ಸಾಹ ನಿಘಂಟುವಿನ ಕಾರ್ಯ ಸದಸ್ಯ ಎಲ್ಲರಿಗೂ ನಕಲಿ ಕೈಬರಹದ ಪ್ರತಿಗಳು ಮುಂಗಡವಾಗಿ ಬರುತ್ತಿದ್ದವು ಸದಸ್ಯರು ಆ ನಕಲು ಪ್ರತಿಗಳನ್ನು ಶೋಧಿಸಿ ಗುರುತು ಮಾಡಿಕೊಂಡು ಬರಬೇಕಾಗಿತ್ತು ಪುಟ್ಟಯ್ಯನವರು ಈ ಕೆಲಸದಲ್ಲಿ ಒಂದು ಸಲವು ಪಾಲುಮಾರಿದವರಲ್ಲ ನಕಲನ್ನೆಲ್ಲಾ ಎಚ್ಚರಿಕೆಯಿಂದ ಓದಿ ತಮ್ಮ ಸಲಹೆಗಳನ್ನು ಗುರುತು ಮಾಡಿಕೊಂಡು ತರುತ್ತಿದ್ದರು ಆಮೇಲೆ ನಡೆಯುತ್ತಿದ್ದ ಚರ್ಚೆಗಳಲ್ಲಿ ಸಾವಧಾನವಾಗಿ ವಾಗಿಯೂ ತಾಳೆಯಿಂದಲೂ ಭಾಗವಹಿಸಿ ಇತರರು ಹೇಳಿದ ಅಭಿಪ್ರಾಯಗಳನ್ನು ಗ್ರಹಿಸಿ ಗುಣಾವ ಗುಣ ವಿವೇಚನೆ ಮಾಡುತ್ತಿದ್ದರು ಹೀಗೆ ಅವರು ಕೊಡುತ್ತಿದ್ದ ಸಹಕಾರವನ್ನು ನಿಗಂಟು ಸಮಿತಿಯ ಅಧ್ಯಕ್ಷರಾದ ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಸಂತೋಷದಿಂದ ಕೊಂಡಾಡುತ್ತಿದ್ದರು ಪುಟ್ಟಯ್ಯನವರಿಗೂ ನನಗೂ ಇದ್ದ ಇನ್ನೊಂದು ಸಾರ್ವಜನಿಕ ಸಂಬಂಧ ಕರ್ನಾಟಕ ಸಾಹಿತ್ಯ ಪರಿಷತ್ ಎನ್ನು ಅವರು ಆ ಸಂಸ್ಥೆಯ ಕಾರ್ಯಸಮಿತಿಯಲ್ಲಿದ್ದಾಗ ನಾನು ಉಪಾಧ್ಯಕ್ಷನಾಗಿದ್ದೆ ಆ ಕಾರ್ಯಸಮಿತಿಯ ಎಲ್ಲ ಯೋಜನೆಗಳಲ್ಲಿಯೂ ಪುಟ್ಟಯ್ಯನವರು ಪ್ರಮುಖರಾಗಿ ಯಾವುದರಲ್ಲಿಯೂ ಅವರು ದುಡುಕುವವರಲ್ಲ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 ೂ ಹಾಸ್ಯವಿನೋದಕ್ಕೆ ಅವಕಾಶವಿದ್ದರಿಂದಲೂ ನಾನು ಆ ಸಂದರ್ಭಗಳಲ್ಲಿ ಪುಟ್ಟಯ್ಯನವರ ಮನೆಗೆ ಹೋಗುತ್ತಿದ್ದುದುಂಟು ಪುಟ್ಟಯ್ಯನವರು ಗವರ್ಮೆಂಟ್ ಪ್ರೆಸ್ಸಿನ ಮುಖ್ಯಾಧ್ಯಕ್ಷರಾಗುವುದಕ್ಕೆ ಹಿಂದೆ ಸ್ವಲ್ಪ ಕಾಲ ದಿವಾನರ ಪ್ರೈವೇಟ್ ಸೆಕ್ರೆಟರಿಯಾಗಿದ್ದರು ಆಗ ದಿವಾನರಾಗಿದ್ದವರು ಸರ್ ಎ ಆರ್ ಆ ಕೆಲಸದ ಅನುಭವವನ್ನು ಕೊಂಚ ಕಾಲ ಪಡೆದ ಬಳಿಕ ಪುಟ್ಟಯ್ಯನವರು ಪ್ರೆಸ್ಸಿನ ಕೆಲಸವೇ ತಮ್ಮ ಮನಸ್ಸಿಗೆ ಒಪ್ಪತಕ್ಕದೆಂದು ತಮ್ಮ ಕಸಭೆಗೆ ಹಿಂದಿರುಗಿದರು ಅವರ ಆಡಳಿತದಲ್ಲಿ ಪ್ರೆಸ್ಸಿನ ಅನೇಕ ಇಲಾಖೆಗಳು ಬೆಳೆದು ವಿಸ್ತಾರಪಟ್ಟವು ಕಟ್ಟಡದ ಹಿಂದುಗಡೆಯ ಕೋಣೆಗಳು ವರಾಂಡ ಮೊದಲಾದವೆಲ್ಲ ರಿಪೇರಿಯಾಗಿ ಜಾಗ ವಿಸ್ತಾರ ಪಟ್ಟದ್ದು ಪುಟ್ಟಯ್ಯನವರ ಕಾಲದಲ್ಲೆಂದು ನನಜ್ಞಾಪಕ ಪುಟ್ಟಯ್ಯನವರು ಅವರ ಸಹಾಯಕರಾಗಿದ್ದ ಶ್ರೀನಿವಾಸ ಅಂಗಾರ್ಯರು ಪರಸ್ಪರ ವಿಶ್ವಾಸಿಗರಾದ ಸ್ನೇಹಿತರು ಆದದರಿಂದ ಅಧಿಕಾರ ನಿರ್ವಾಹದಲ್ಲಿ ಎಲ್ಲ ಸಮರಸವಾಗಿ ಇರುತ್ತಿತ್ತು ಪುಟ್ಟಯ್ಯನವರು ಸ್ವಾಭಾವಿಕವಾಗಿ ಸಾಧುಗಳು ಸಾತ್ವಿಕರು ಪ್ರಮಾಣಿಕರು ಮತ್ತು ನ್ಯಾಯಶ್ರದ್ದೆಯುಳ್ಳವರು ಎಲ್ಲಕ್ಕಿಂತ ಹೆಚ್ಚಾಗಿ ದಯಾವಂತರು ಕಷ್ಟನಿಷ್ಠೂರ ಪಡುವವರಲ್ಲಿ ಸಹಾನುಭೂತಿಯುಳ್ಳವರು ಅವರ ಆಡಳಿತ ಯಶಸ್ವಿಯಾಯಿತು ಶ್ರೀನಿವಾಸಂಗಾರ್ಯರು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 ಪ್ರಾರಂಭದ ತರಗತಿಯಲ್ಲಿದ್ದೆ ಇಬ್ಬರು ಹಾಸ್ಟ್ರೇಲಿಯನ್ನಲ್ಲಿದ್ದದ್ದು ಪರಸ್ಪರ ಮುಖಪರಿಚಯಕ್ಕೆ ಕಾರಣವಾಯಿತು ಶ್ರೀನಿವಾಸ ಹೆಂಗಾರ್ಯರಿಗೆ ಸಾತ್ವಿಕರೆಂದು ವ್ಯಾಸಂಗನಿಷ್ಠರೆಂದು ಆಗಲೇ ಹೆಸರಾಗಿತ್ತು ಅವರು ಯಾವ ಕುಹಕ ಕುಚ್ಯೋದ್ಯಗಳಿಗೂ ಸೇರಿದವರಲ್ಲ ಯಾವ ಕಿತ್ತಾಟಗಳಲ್ಲಿಯೂ ಭಾಗವಹಿಸಿದವರಲ್ಲ ಧ್ವನಿಯತ್ತಿ ಮಾತಾಡಿದವರು ಕೂಡ ಅಲ್ಲ ತಮ್ಮ ಓದು ತಮ್ಮ ಕರ್ತವ್ಯ ಇಷ್ಟೆಯವರ ಪ್ರಪಂಚ ಅವರಿಗೆ ಇದ್ದ ಸ್ನೇಹಿತರ ಮೂರು ನಾಲ್ಕು ಸ್ನೇಹಿತರು ಮೂರು ನಾಲ್ಕು ಮಂದಿ ಮಾತ್ರ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 ಈ ಸಂಗತಿಗಳು ಅವರಿಗೆ ಮುದ್ರಣ ಕಲೆಯ ವಿಷಯದಲ್ಲಿದ್ದ ಉತ್ಸಾಹವನ್ನು ಸೂಚಿಸುತ್ತವೆ ಕರ್ಮ ಅವರು ಎಲ್ಲ ಕಾರ್ಯಗಳಲ್ಲಿಯೂ ಕರ್ಮ ನಿಷ್ಕರ್ಷೆಗಳನ್ನಿಟ್ಟುಕೊಂಡಿದ್ದವರು ಅವರ ಆಡಳಿತದಲ್ಲಿ ಈ ಗುಣ ಕಾಣುತ್ತಿತ್ತು ಮಾತುಕೊಂಚ ಆದರೆ ನಿಷ್ಕರ್ಷೆಯಾದದ್ದು ಯಾರೊಡನೆಯೂ ಚರ್ಚೆಯಿಲ್ಲ ವಿದಾಯಕವಾದ ನಡೆಯಬೇಕಾದದ್ದು ಒಂದು ಜ್ಞಾಪಕಕ್ಕೆ ಬರುತ್ತದೆ ಶ್ರೀನಿವಾಸ ಇಂಗಾರ್ಯರು ಮೈಸೂರು ಪಟ್ಟಣದಲ್ಲಿ ಬ್ರಾಂಚ್ ಪ್ಲೇಸಿನ ಅಧಿಕಾರದಲ್ಲಿದ್ದಾಗ ನಡೆದಿದ್ದ ನಡೆದದ್ದು ಸಂಗತಿ ದಿವಾನರ ಭಾಷಣ ಆ ಕಾಲದಲ್ಲಿ ಮೈಸೂರಿನಲ್ಲಿ ವರ್ಷವರ್ಷವು ನವರಾತ್ರಿ ನವರಾತ್ರಿ ಹಬ್ಬ ಮುಗಿದ ಮಾರನೆಯ ದಿನ ಸಾಮಾನ್ಯವಾಗಿ ಏಕಾದಶಿಯ ದಿನ ಪ್ರಜಾಪ್ರತಿನಿಧಿ ಸಭೆ ಸೇರುತ್ತಿತ್ತು ವಿಶ್ವೇಶ್ವರ್ಯನವರು ದಿವಾನರಾದ ಮೇಲೆ ಒಂದು ಹೊಸ ಏರ್ಪಾಟಾಯಿತು ದಿವಾನರು ಪ್ರಜಾಪ್ರತಿನಿಧಿ ಸಭೆಯಲ್ಲಿ ಕೂಡಬೇಕಾಗಿದ್ದ ಕೊಡಬೇಕಾಗಿದ್ದ ಭಾಷಣವು ಸರಕಾರದ ಅಚ್ಚಿನ ಕಾರ್ಖಾನೆಯಲ್ಲಿ ಮುದ್ರಣವಾಗಬೇಕಾಗಿತ್ತು ವಿಶ್ವೇಶ್ವರ್ಯನವರು ಈ ಭಾಷಣವನ್ನು ವಿಜಯದಶಮಿಯ ಮಧ್ಯಾಹ್ನದವರೆಗೂ ಮುಗಿಸುತ್ತಿರಲಿಲ್ಲ ಭಾಷಣದ ಮುಖಾಲು ಮುರವೀಸ ಪಾಲು ತಯಾರಾಗಿ ಮುದ್ರಾಕ್ಷರಗಳಲ್ಲಿ ಸಿದ್ಧವಾಗಿರುತ್ತಿತ್ತು ಹತ್ತಿಪ್ಪತ್ತು ಪಂಕ್ತಿಗಳನ್ನು ಮಾತ್ರ ಉಳಿಸಿಕೊಂಡು ಅಚ್ಚಿನವರು ಅಷ್ಟು ಜಾಗವನ್ನು ಬಿಡುವಾಗಿ ರಿಸೋರ್ ಮೀಸಲ ಮೀಸಲಿನಲ್ಲಿಟ್ಟಿರುತ್ತಿದ್ದರು ಆ ಬಿಡುವು ಜಾಗವನ್ನು ಭರ್ತಿ ಮಾಡುವುದು ವಿಜಯದಶಮಿಯ ಸಂಜೆ ದಿವಾನರು ಆ ಜಾಗವನ್ನು ಭರ್ತಿ ಮಾಡಲು ಕಡೆಯ ಗಳಿಗೆಯವರೆಗೂ ಕಾದಿರುತ್ತಿದ್ದರು ಇಂಡಿಯಾ ಸರ್ಕಾರದಿಂದ ಮಂಜೂರಾಗಿ ಬರಬೇಕಾಗಿದ್ದ ಯಾವುದೋ ವಿಷಯ ಶ್ರೀಮಹಾರಾಜರಿಂದ ಒಪ್ಪಿಗೆ ಪಡೆದು ಬರಬೇಕಾಗಿದ್ದ ಯಾವುದೋ ವಿಷಯ ಅನಿರೀಕ್ಷಿತವಾಗಿ ಒದಗಬಹುದಾದ ಯಾವುದೋ ಮಹತ್ವದ ವಿಷಯ ಇಂತಹದ್ದನ್ನು ಕಡೆಯ ಗಡಿಗೆಯಲ್ಲಿ ದಿವಾನರು ಸೇರಿಸಿ ಅಚ್ಚಿಗೆ ಕಳುಹಿಸುವರು ವಿಜಯದಶಮಿಯ ರಾತ್ರಿ ಆ ವಿಷಯವನ್ನು ಮುದ್ರಣಾಕ್ಷರದಲ್ಲಿ ಸಿದ್ಧಪಡಿಸಿಕೊಡಬೇಕಾದದ್ದು ಅಚ್ಚಿನರ ಕರ್ತವ್ಯ ಇದು ನಾಲ್ಕೈದು ವರ್ಷಗಳಿಂದ ರುಡಿಯಲಿತ್ತು ಒಂದು ಸಾರಿ ಬಹುಶಃ ಬ್ಯಾನರ್ಜಿಯವರ ಕಾಲದಲ್ಲೋ ಏನೋ ವಿಜಯದಶಮಿಯ ಸಂಜೆ ನಾನು ಇನ್ನಿ ಬರಮಿತ್ರರು ವಾಯುಸೇವನೆಗೆಂದು ಶ್ರೀನಿವಾಸ ಹೆಂಗಾರ್ಯರ ಮನೆಯ ಕಡೆ ಹೋದೆವು ನಾನು ಶ್ರೀನಿವಾಸರ ನಮ್ಮ ಸಂಗಡ ಬರಲು ಕರೆದೆ ಅವರು ಅದು ಈಗ ಸಾಧ್ಯವಿಲ್ಲ ನೀವೆಲ್ಲ ಹೋಗಿ ಬನ್ನಿ ಎಂದರು ನಾವು ಹೊರಟು ಹೋದೆವು ಸಂದರ್ಭವೇನೆಂಬುದು ಮರನೆಯ ದಿನ ನಮಗೆ ತಿಳಿದು ಬಂತು ವಿಜಯದಶಮಿಯ ದಿನ ಸಂಜೆ ನಾಲ್ಕು ಗಂಟೆಗೆ ಕೆಲಸಗಾರರು ತಮ್ಮ ತಮ್ಮ ಅಂಗಿತೊಟ್ಟು ಹೊರಕ್ಕೆ ಹೊರಡಲು ಸಿದ್ಧರಾಗಿ ನಿಂತರು ಶ್ರೀನಿವಾಸ ಹೆಂಗಾರ್ಯರು ಇದೇನಯ್ಯ ಈ ಹೊತ್ತು ವಿಶೇಷ ಕೆಲಸದ ದಿನವಲ್ಲವೇ ಇಲ್ಲಿ ಎಂದು ಕೇಳಿದರು ಕೆಲಸಗಾರರ ಮುಖಂಡ ಈ ಹೊತ್ತು ಸ್ವಾಮಿ ನಾವು ಜಂಬೂ ಸವಾರಿ ನೋಡುವುದಕ್ಕೆ ಹೋಗಿರುತ್ತೇವೆ ಅಲ್ಲಿಂದ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಬೇಗ ಬರುತ್ತೇವೆ ಎಂದ ಕಾರ್ಯನಿಷ್ಟೇ ಶ್ರೀನಿವಾಸ ಒಂದು ಕ್ಷಣ ಯೋಚನೆ ಮಾಡಿ ಸರಿ ಎಂದರು ಕೆಲಸಗಾರರು ಹೊರಟು ಹೋದರೂ ಶ್ರೀನಿವಾಸ ಹೆಬ್ಬಾಗಿಲು ಮುಚ್ಚಿಸಿ ತಾವೇ ಕೆಲಸದ ಅಂಗಾರಿಕೆಯನ್ನು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 ಕೆಲಸ ಹಾಳೆಗಳನ್ನು ಮಡಿಸುವುದು ಹೊಲಿಯುವುದು ಬೈಂಡು ಕಾಗದ ಅಂಟಿಸಿ ಅಂಚುಗಳನ್ನು ಚೊಕ್ಕ ಮಾಡುವುದು ಇದು ಬೈಂಡರುಗಳ ಕೆಲಸ ಬೈಂಡರುಗಳು ಯಥಾ ಪ್ರಕಾರ ಎಂಟು ಗಂಟೆಗೆ ಬಂದರು ಹನ್ನೊಂದು ಗಂಟೆಯ ವೇಳೆಗೆ ದಿವಾನರ ಭಾಷಣದ ಪ್ರತಿಗಳು ಎಲ್ಲಿ ಸೇರಬೇಕು ಅಲ್ಲಿಗೆ ಸೇರಿದವು ಉಪಕಾರ ಬುದ್ಧಿ ಇದು ತೋರಿಸುತ್ತದೆ ನಮ್ಮ ಶ್ರೀನಪ್ಪನ ಸ್ವಭಾವವನ್ನು ಹೆಚ್ಚು ಹೇಳಲು ನನಗೆ ಮಾತುಬಾರದು ನನ್ನ ಅಂತರಂಗ ಶೀನಪ್ಪನ ಒಳ್ಳೆಯತನದ ಸ್ಮರಣೆಯಿಂದ ತುಂಬಿದೆ ಸಾವಿರದ ಒಂಬೈನೂರ ನನ್ನ ಕನ್ನಡ ಮ್ಯಾಕ್ಬ್ಯಾತ್ ಪುಸ್ತಕವನ್ನು ಗೌರ್ಮೆಂಟ್ ಪ್ರೆಸ್ನಲ್ಲಿ ಅಚ್ಚು ಮಾಡಿಸಿದೆ ಅದಕ್ಕಾಗಿ ಸರ್ಕಾರದ ವಿಶೇಷ ಅನುಮತಿಯನ್ನು ಪಡೆದುಕೊಂಡೆ ನಾನು ಸರ್ಕಾರಿ ಕಾರ್ಖಾನೆಯ ಅಚ್ಚಿನ ಅಕ್ಷರವನ್ನು ಮೆಚ್ಚಿಕೊಂಡವನಲ್ಲ ಹಾಗಿದ್ದರೂ ಸರಕಾರದ ಅಚ್ಚಿನ ಕಾರ್ಖಾನೆಗೆ ಹೋದದ್ದಕ್ಕೆ ಕಾರಣಗಳು ಎರಡು ಸಮಗ್ರ ಗ್ರಂಥವನ್ನು ಒಂದೇ ಸಾರಿ ಮೊಳೆ ಜೋಡಿಸಿ ಪ್ರೂಫ್ ಕೊಡಲು ಬೇಕಾಗುವಷ್ಟು ಹೆಚ್ಚಾಗಿ ಅಚ್ಚಿನ ಮೊಳೆ ಮತ್ತಾವ ಪ್ರಸೀನಲು ಆಗೇ ಇರಲಿಲ್ಲ ಶ್ರೀನಿವಾಸ ಹೆಂಗಾರ್ಯರ ಉಸ್ತುವಾರಿಯ ಪ್ರಯೋಜನದ ಆಸೆ ಆ ಕೆಲಸವನ್ನು ಶ್ರೀನಿವಾಸ ಹೆಂಗಾರ್ಯರು ಸಂತೋಷದಿಂದ ಅಂಗೀಕರಿಸಿ ಸಂತೋಷಕರವಾಗುವಂತೆ ನಿರ್ವಹಿಸಿದರು ಅಕ್ಷರಗಳ ರೂಪ ಈ ಸಂದರ್ಭದಲ್ಲಿ ಸರ್ಕಾರಿ ಪ್ರಸಿನ ಕನ್ನಡ ಅಕ್ಷರಗಳ ಸ್ವರೂಪವನ್ನು ಉತ್ತಮಪಡಿಸಬೇಕೆಂದು ವಿನಯದಿಂದ ಸೂಚಿಸುತ್ತೇನೆ ನನ್ನ ಮ್ಯಾಗ್ಬೆಟ್ ಪುಸ್ತಕದ ಮುದ್ರಿತ ಪ್ರತಿಯನ್ನು ಬಳಿಕ ಪ್ರಸಿದ್ಧ ಕನ್ನಡ ಸಾಹಿತಿಗಳಾದ ಪಂಜೆ ಮಂಗೇಶ್ವರ ರಾಯರು ನನಗೆ ಕಾಗದ ಬರೆದು ಹೀಗೆಂದರು ನಿನ್ನೆ ಮುದ್ರಣಾಕ್ಷರಗಳನ್ನು ನಾನು ಓದಲಾರೆ ನಿನ್ನ ಕೈಬರಹದ ಪ್ರತಿಯನ್ನು ಕೂಡಲೇ ನನಗೆ ಕಳಿಸು ಅಕ್ಷರಗಳ ರೂಪವನ್ನು ಅಂದಗೊಳಿಸಬೇಕಾದದ್ದು ಮಾತ್ರವಲ್ಲದೆ ಬಗೆಬಗೆಯ ಅಲಂಕಾರದ ಅಕ್ಷರಗಳನ್ನು ಸರ್ಕಾರ ಮಾಡಿಸಬೇಕು ಸರಕಾರದ ಮುದ್ರಣವೆಂದ ಮಾತ್ರಕ್ಕೆ ಅದು ಒಡ್ಡೊಡ್ಡಾಗಿ ಅಡ್ಡಾದಿಡ್ಡಿಯಾಗಿರಬೇಕಾದದ್ದಿಲ್ಲ ಈ ಮಾತು ಇಂಗ್ಲಿಷ್ ಮುದ್ರಣಕ್ಕೂ ಅನ್ವಯಿಸುತ್ತದೆ ಬ್ರಿಟಿಷ್ ಸರ್ಕಾರದವರು ಈ ಶೀರ್ಷೆಗೆ ಮಾಡುತ್ತಿರುವ ಪ್ರಕರಣಗಳಂತೂ ವಿಧ ವಿಧವಾದ ಅಕ್ಷರ ರೇಖೆಯ ಲೂ ಕಣ್ಣಿಗೂ ಕೈಗೂ ಸೊಗೆ ಸೆನ್ನಿಸುತ್ತದೆ ವೆಂಕಟಸುಬ್ಬರಾಯರು ಶ್ರೀನಿವಾಸ ಅನಂತರ ಸೂಪರಿಂಟೆಂಡೆಂಟ್ ಆದವರು ಬೆಳವಾಡಿ ವೆಂಕಟಸುಬ್ಬರಾಯರು ಕಾಲೇಜು ವಿದ್ಯಾರ್ಥಿಯಾಗಿದ್ದಾಗ ಇವರು ಮಹಾವೇಧಾವಿ ಎನಿಸಿಕೊಂಡಿದ್ದವರು ಇಂಗ್ಲಿಷ್ ಸಾಹಿತ್ಯದಲ್ಲಿ ಇವರಿಗೆ ಹೆಚ್ಚು ಅಭಿರುಚಿ ಒಳ್ಳೆಯ ಇಂಗ್ಲಿಷ್ ಬರೆಯುವವರು ನಡೆಯ ವಿನಯಶೀಲರು ಎಲ್ಲಾ ವಿಧಗಳಲ್ಲಿಯೂ ಸಭ್ಯರು ಇವರು ಶ್ರೀಮನ್ ಮಹಾರಾಜರವರಿಗೂ ಮಿರ್ಜಾ ಅವರಿಗೂ ಸಹಾಧ್ಯಾಯಿಯಾಗಿ ಸ್ನೇಹಿತರಾಗಿದ್ದರು ಮಿರ್ಜಾ ಅವರು ದಿವಾನ್ ಪದವಿಗೆ ಹತ್ತಿರ ಹತ್ತಿದ ಒಂದೆರಡು ತಿಂಗಳೊಳಗಾಗಿ ತಮ್ಮ ಹಿಂದಿನ ಸ್ನೇಹಿತನನ್ನು ನೆನೆಸಿಕೊಂಡು ಆತ ಯಾವ ಇಲಾಖೆಯಲ್ಲಿ ಏನಾಗಿದ್ದಾನೆಂದು ವಿಚಾರ ಮಾಡಿದರು ಆ ವಿಚಾರ ನಡೆಸಿದವರು ಅವರಿಬ್ಬರಿಗೂ ಸಹಾಧ್ಯಾಯಿಯಾಗಿದ್ದು ಆಗ ದಿವಾನರ ಪ್ರೈವೇಟ್ ಸೆಕ್ರೆಟರಿಯಾಗಿದ್ದ ಎಂಎಸ್ ರಾಮಚಂದ್ರ ರಾಯರು ವೆಂಕಟಸುಬ್ಬರಾಯರು ಆಗ ಸೆಕ್ರೆಟರಿಯೇಟ್ ಕಚೇರಿಯಲ್ಲಿಯೋ ಒಂದು ಕಡೆ ಗುಮಾಸ್ತರಾಗಿದ್ದರೆಂದು ತಿಳಿಯಿತು ಮಿರ್ಜಾ ಅವರು ಆತ ಮಹಾಬುದ್ದಿಶಾಲಿ ವಿದ್ಯಾಸಂಪನ್ನನಾದವನು ಪರಮಸಭ್ಯ ಮಹಾರಾಜರ ಸಹಪಾಠಿಯಾಗಿದ್ದವನು ಆತನನ್ನು ತಕ್ಕ ಜಾಗಕ್ಕೆ ತರಬೇಕು ಎಂದು ನಿಶ್ಚಯ ಮಾಡಿ ವೆಂಕಟಸುಬ್ಬರಾಯರನ್ನು ಮುದ್ರಣ ಇಲಾಖೆಗೆ ವರ್ಗಾಯಿಸಿದರು ವೆಂಕಟಸುಬ್ಬರಾಯರಿಗೆ ಈ ಕಸಬು ಕಷ್ಟವೆಂದೆನಿಸಲಿಲ್ಲ ವೆಂಕಟಸುಬ್ಬರಾಯರು ಸಂಭಾವಿತರು ಅವರಿಗೆ ಕಾರ್ಯದ ಮೇಲೆ ದೃಷ್ಟಿ ತಂಟೆ ತಕರಾರುಗಳಿಗೆ ಮನುಷ್ಯರೆಲ್ಲ ಮರ್ಯಾದವಂತರು ಅವರ ಆಡಳಿತ ಸುಸೂತ್ರವಾಗಿ ನಡೆಯುತ್ತಿತ್ತು ಅವರ ಕಾಲದಲ್ಲಿ ನನಗೆ ಸರಕಾರಿ ಪ್ರಸ್ಸಿನ ಸಂಪರ್ಕ ಹೆಚ್ಚು ಬೆಳೆಯಲು ಕಾರಣವೇನೂ ಇರಲಿಲ್ಲ ಅಲ್ಲಿಂದೀಚಿನವರು ನನಗೆ ಹೊಸಬರು ಅವರ ಕಾಲಕ್ಕೆ ನಾನು ಚಾದ ಮನುಷ್ಯ ಆದರೆ ಒಂದು ಸಂತೋಷದ ಸಂಗತಿ ಈಚೆಗೆ ಸೂಪರಿಂಟೆಂಡರ್ ಆದ ಶ್ರೀಮಾನ್ ಶ್ರೀರಾಮ್ ರವರ ತೀರ್ಥರೂಪರನ್ನು ಅವರ ತೀರ್ಥರೂ ನಾನು ಬಲ್ಲವನು ಚಾಮರಾಜಪೇಟೆಯಲ್ಲಿಯೂ ಶಂಕರಪುಟದಲ್ಲಿಯೂ ಆ ಪೂಜ್ಯ ಹಿರಿಯರೊಡನೆ ಬಳಕೆ ಇದ್ದವನು ಅಂತ ಉತ್ತಮ ಕುಲಪ್ರಸೂತರು ವಿದ್ಯೋನ್ನತರಾಗಿ ದೊಡ್ಡ ಪದವಿಗೆ ಬಂದಿರುವುದು ವೈಯಕ್ತಿಕವಾಗಿ ನನಗೆ ಸಂತೋಷದ ವಿಷಯ